ಸೊವಶ ವ್ಯಾಪಿ ಎನಿಸಿ ಲಕ್ಷ್ಮೀಧವ ಚರಾಚರದ ಒಳಗೆ ತುಂಬಿಹನು ಅವಿದಿತನ ಸಾಕಲ್ಯ ಬಲ್ಲವರಾರು ಸುರರೊಳಗೆ ಇದು ಧ್ಯಾನ ಅಂದ್ರೆ ಹೀಗೆ ಧ್ಯಾನದ ಕ್ರಮ ಹೇಗೆ ಅಂದರೆ ದೇವರನ್ನು ಧ್ಯಾನ ಮಾಡಿ ನೋಡಿ ಆಯಿತು ಅಂತಲ್ಲ ಅವನನ್ನು ತಿಳಿದವರಾರು ಅಂತ ಕೇಳ್ತಾರೆ ಪೂರ್ತಿಯಾಗಿ ತಿಳಿದವರು ಯಾರು ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪೂರ್ತಿ ಏನು ಕಿಂಚಿತ್ತೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪೂರ್ತಿಯಾಗಿ ತಿಳಿಯುವುದು ಎಲ್ಲಿಂದ ಬಂತು ಹೇಳಿದರು ಅವಿದಿತನ ಚರಾಚರದ ಒಳಗೆ ತುಂಬಿ ಹನ ಚರ ಅಚರ ಸ್ಥಾವರ ಜಂಗಮ ಅಲ್ಲಾಡುವ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವ ಎಲ್ಲಾ ವಸ್ತುಗಳ ಒಳಗೆ ತುಂಬಿಕೊಂಡಿರತಕ್ಕಂತಹ ಅವಿದಿತನ ಅವಿದಿತ ಅಂದರೆ ಯಾರಿಂದಲೂ ತಿಳಿಯಲಿಕ್ಕಾಗದೆ ಇದ್ದವನನ್ನು ಬಲ್ಲವರಾರು ನಮ್ಮೊಳಗೆ ಹೇಳಿಲ್ಲವರು ಸುರರ ಒಳಗೆ ಅಂತ ದೇವತೆ ಒಳಗೂ ಅವನನ್ನು ಪೂರ್ತಿಯಾಗಿ ತಿಳ್ಕೊಂಡವರು ಯಾರು ಅದಕ್ಕೊಂದು ಕಾರಣ ಕೊಟ್ಟದ್ದು ಚೆನ್ನಾಗಿದೆ ಅವಿದಿತನ ಅಂತ ಅವಿತನ ಅಂತಂದ್ರೆ ಅದು ಉಪನಿಷತ್ತಿನ ಶಬ್ದ ಅದು ಅವ್ಯಕ್ತ ಮಾಹಿ ಅಲ್ಲಿ ಅವ್ಯಕ್ತ ಅಂತ ಶಬ್ದ ಇದೆ ಅದನ್ನು ಇಲ್ಲಿ ಅವಿದಿತ ಅಂತ ಹಾಕಿದರು ಅವ್ಯಕ್ತ ಅಂದರೆ ಮೇಲ್ನೋಟಕ್ಕೆ ವ್ಯಕ್ತ ಅಲ್ಲ ಕಾಣಿಸುವವ ಅಲ್ಲ ದೃಗ್ಗೋಚರಣಲ್ಲ ಅಂತ ಅರ್ಥ ಆದರೆ ಅವ್ಯಕ್ತ ಎಂಬ ಶಬ್ದಕ್ಕೆ ದೃಗ್ಗೋಚರ ಅಲ್ಲ ಅಂತ ಅರ್ಥ ಹೇಳಿದ್ರೆ ಅರ್ಜುನನಿಗೆ ರಣರಂಗದಲ್ಲಿ ವಿಶ್ವರೂಪ ದರ್ಶನ ಭಗವಂತ ಮಾಡಿಸಿದ ಹೇಗೆ ಆದ್ರಿಂದ ದೃಗ್ಗೋಚರ ಅಲ್ಲ ವಿದಿತ ಅಲ್ಲ ಅಂದ್ರೆ ವಿದಿತ ಅಲ್ಲ ಎಂಬ ಅರ್ಥ ಅಲ್ಲ ಅವ್ಯಕ್ತ ಅಂದ್ರೆ ವ್ಯಕ್ತ ಅಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಮತ್ತೇನ್ ಅರ್ಥ ಅದಕ್ಕೆ ಅವಿದಿತ ಅವ್ಯಕ್ತ ಒಂದೇ ಅರ್ಥ ಅದಕ್ಕೆ ಅವಿದಿತ ಅಂತಂದ್ರೆ ವಿದಿತ ಅಲ್ಲ ವ್ಯಕ್ತ ಅಲ್ಲ ತನ್ನ ಇಚ್ಛೆಯಿಲ್ಲದೆ ಇನ್ನೊಬ್ಬರಿಂದ ವಿದಿತ ಅಲ್ಲ ಅಂತ ಅರ್ಥ ವಿದಿತ ಅಂತಂದ್ರೆ ಆ ವಿದಿತ ತನ್ನ ಇಚ್ಛೆಯಿಂದ ತನ್ನಿಂದಲೇ ವಿದಿತ ಆ ಎಂಬ ಶಬ್ದಕ್ಕೆ ದೇವರು ಅಂತ ಅರ್ಥ ಐದಿ ಬ್ರಹ್ಮ ಆ ವಿದಿತ ಅಂದ್ರೆ ಒಂದು ನೆಗೆಟಿವ್ ವಿದಿತ ಅಲ್ಲ ಅಂತ ಒಂದರ್ಥ ಆ ವಿದಿತ ಅಂದ್ರೆ ಅವನಿಂದಲೇ ಅವ್ರೆ ಆಕ ಅಕಾರವಚನಾದ ಭಗವಂತನಿಂದಲೇ ಅವನು ತಿಳಿಯಲ್ಪಡಬವ ಇನ್ನೊಬ್ಬರಿಂದ ತಿಳಿಯಲ್ಪಡುವ ಅಲ್ಲ ತನ್ನ ಇಚ್ಛೆಯಿಂದ ತನ್ನ ಜ್ಞಾನ ಕೊಡುವವ ಅವ ನಾವು ಹಾಗೆ ನಮಗೆ ಇಚ್ಛೆ ಇಲ್ಲ ನಾನು ಬೇಡಿಕೆ ಕೊಡೋದಿಲ್ಲ ಒಳಗೆ ಮನೆಯೊಳಗೆ ಕದ ಹಾಕಿ ಒಳಗೆ ಕೋಣೆಯೊಳಗೆ ಚಿಲ್ಕ ಹಾಕಿ ಕೂತ್ರೆ ನಾನು ದರ್ಶನ ಕೊಡೋದಿಲ್ಲ ಏ ದೇವೃದ್ದು ಮಹಾ ಅಂತ ಕೇಳಬೇಡಿ ಪ್ರಶ್ನೆ ಯಾಕೆಂದ್ರೆ ನಾವು ಬಲಾತ್ಕಾರವಾಗಿ ಬಡಿದು ಅಥವಾ ಬಾಗಿಲ ತುಂಡು ಮಾಡಿ ಒಳಗೆ ಪ್ರವೇಶ ಮಾಡಿ ನಾವು ನೋಡ್ಲಿಕ್ಕಾಗುತ್ತೆ ಹಾಗೆ ಭಗವಂತ ನಮ್ಮ ಎದುರೇ ಇರ್ತಾನೆ ಏನು ಬಾಗಿಲೇ ಇಲ್ಲ ನಮಗೂ ದೇವರಿಗೆ ಇಷ್ಟೇ ವ್ಯತ್ಯಾಸ ದೇವರು ನಮಗೂ ಬಾಗಿಲು ಹಾಕಿದ್ದ ಹಾಗಾಗಿ ಈಗ ದೇವರ ಮನೆಗೆ ಬಾಗಿಲು ಹಾಕಿದ್ರೆ ನಮಗೆ ನೋಡಲಿಕ್ಕಾಗುವುದಿಲ್ಲ ದೇವರು ಏನು ಮಾಡಿದ ನಮ್ಮ ಮನೆಗೆ ಬಾಗಿಲು ಹಾಕಿಬಿಟ್ಟು ನೋಡುದು ಹೇಗೆ ಅವನನ್ನು ಅಲ್ವಾ ಬಾಗಿಲು ಹಾಕಿ ಒಳಗೆ ಲಿಂಗದೇಹದ ಬಾಗಿಲು ಹಾಕಿ ಮುಚ್ಚಿಬಿಟ್ಟು ದರ್ಶನ ಕೊಡುವುದಿಲ್ಲ ಅದರಿಂದ ಅವನು ಒಳಗಿನ ಬಾಗಿಲು ನಮ್ಮ ಬಾಗಿಲು ಅಂದರೆ ನಮ್ಮನ್ನು ಕೋಣೆಯೊಳಗೆ ಹಾಕಿ ಅವನು ಆರಾಮವಾಗಿ ಬಿದಿರುತ್ತಿದ್ದಾನೆ ನಮ್ದು ಹಾಕಲು ದರ್ಶನ ಕೊಡುವುದಿಲ್ಲ ಅಂದ್ರೆ ಏನು ಕೋಣೆಯೊಳಗೆ ಕೂತು ನಾವು ಚಿಲ್ಕ ಹಾಕಿ ಒಳಗೆ ಕೊಡಬೇಕು ಅವನು ಹಾಗಲ್ಲ ನಮ್ಮನ್ನು ಒಳಗೆ ಹಾಕಿದ್ದು ನಾವನ್ನು ಹೊರಗೆ ನಿಂತು ಅದು ದರ್ಶನ ಕೊಡುವುದು ಯಾರ ಕೈಯಲ್ಲಿದೆ ಅವನು ಬಾಗಿಲು ತೆಗೆದು ನಮಗೆ ದರ್ಶನ ಕೊಟ್ಟರೆ ನಮಗೆ ದರ್ಶನ ಇಲ್ಲದಿದ್ರೆ ಇಲ್ಲ ಅಂತ ಬಾಗಿಲು ತೆರೆದು ದರ್ಶನವ ಕೊಡುವಂತ ದಾಸರು ಹೇಳ್ತಾರಲ್ಲ ಇದೇ ಬಾಗಿಲು ತೆರೆದು ಅಂದ್ರೆ ಅವನ ಮನೆಯ ಬಾಗಿಲು ಅಲ್ಲ ನಮ್ಮ ಮನೆಯ ಬಾಗಿಲು ತೆರೆದು ನಮಗೆ ದರ್ಶನ ಕೊಡಿಸುವಂತ ಅಲ್ಲಿ ಪ್ರಾರ್ಥನೆ ಅಲ್ಲಿ ತುಂಬಿರತಕ್ಕಂಥದ್ದು ಅವಿಜಿತ ಅಂದ್ರೆ ಅವನ ಇಚ್ಛೆ ಇಲ್ಲದೆ ನಮಗೆ ದರ್ಶನ ಇಲ್ಲ ಅವನ ಎಷ್ಟು ದರ್ಶನ ಕೊಡ್ತಾನೆ ಅಷ್ಟು ನಮಗೆ ಜ್ಞಾನ ಆದ್ರಿಂದ ಸಾಕಲ್ಯ ದರ್ಶನ ಯಾರಿಗೂ ಆಗಿಲ್ಲ ಸುರರಿಗೂ ದರ್ಶನ ಆಗ್ಲಿಲ್ಲ ನಮ್ಗೇನು ಮನುಷ್ಯರಿಗೆ ಅಂತ ಇಷ್ಟು ದಾಸರು ವಿವರಣೆ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟ ಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಧ್ಯಾನದಲ್ಲಿ ಧ್ಯಾನ ಅಂತಂದರೆ ನಾನು ಎಲ್ಲಾ ದೇವರ ಚಿಂತನೆ ಮಾಡಿದ್ದೇನೆ ನಾನು ದೇವರನ್ನು ಕಂಡವ ಅನ್ನುವ ಒಂದು ಅಹಂಭಾವಕ್ಕೂ ಅವಕಾಶ ಇರ್ತದೆ ಈ ಧ್ಯಾನದಲ್ಲಿ ಒಂದು ದುರವಸ್ಥೆ ಇರ್ತದೆ ಎಲ್ಲವನ್ನು ನಿಗ್ರಹ ಮಾಡಿದವನಿಗೆ ಇದೊಂದು ದುರ್ಬುದ್ದಿ ಬೆಳೆಯುತ್ತದೆ ಅದನ್ನು ದಾಸರು ಸುಂದರವಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಅವರು ಅನಿಮಿತ್ತ ಬಾಂಧವನು ಅಂತ ಕೊನೆಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿರ್ತಾನೆ ಭಗವಂತ ಅವನು ಏನು ಮಾಡ್ತಾನೆ ಅಂತಂದರೆ ನಮ್ಮ ಎಲ್ಲ ಮಾಡಿಸ್ತಾನಂತೆ ಧನುಜ ದಿವಿರ ದಿವಿಜರ ಒಳಗಿದ್ದು ಅವರವರ ಅನುಸರಿಸಿ ಕರ್ಮಗಳ ಮಾಡಪ್ಪನು ಎಲ್ಲವನ್ನೂ ಭಗವಂತ ಮಾಡಿಸ್ತಾನೆ ಎಲ್ಲರ ಒಳಗೂ ಕೂತು ಎಲ್ಲರಿಂದಲೂ ಕರ್ಮಾಚರಣೆಯನ್ನು ಮಾಡಿಸ್ತಾನೆ ಅಂತೆ ಜನನ ಮರಣಾದಿ ಅಖಿಲ ದೋಷ ವಿದೂರ ಜನನ ಮರಣ ಯಾವುದೂ ಅವನಿಗಿಲ್ಲ ಆದರೆ ಎಮ್ಮೊಡನೆ ಜನಿಸುವನು ಇದು ದೇವರದ್ದು ನಡಿ ಅವನಿಗೆ ಜನನ ಇಲ್ಲ ಮರಣ ಇಲ್ಲ ಆದರೆ ನಾನು ಹುಟ್ಟುವಾಗ ನನ್ನ ಜೊತೆಗೆ ನಮ್ಮ ಸ್ವಾಮಿ ಅವನು ಜನಿಸ್ತಾನಂತೆ ಜನನ ಮರಣ ಇಲ್ಲದಿದ್ದ ಸ್ವಾಮಿ ನಾವು ಹುಟ್ಟುವಾಗ ನಮ್ಮ ಜನನ ಮರಣ ಎಲ್ಲ ಅನುಭವಿಸ್ತಾನಂತೆ ತಾಯಿಗೆ ನಿದ್ರೆ ಇಲ್ಲ ಮಗುವಿಗೆ ಮಲಗಿಸಬೇಕು ಮಗು ಕೇಳುವುದಿಲ್ಲ ಆಗ ಮಗುವನ್ನು ಮಲಗಿಸಬೇಕು ತಾಯಿಯೂ ಮಲಗಿದ ಹಾಗೆ ಮಾಡಬೇಕು ತಾಯಿಯ ಮಗುವನ್ನು ಮಲಗಿಸಬೇಕು ಅದೇ ರೀತಿ ನಮ್ಮ ಸ್ವಾಮಿ ಅವನಿಗೆ ಜನ್ಮ ಇಲ್ಲ ಆದರೆ ನಾವು ಹುಟ್ಟುವಾಗ ನಮ್ಮೊಟ್ಟಿಗೆ ಬರ್ತಾನೆ ಜನನ ಮರಣ ರಹಿತನಾದ ದೇವರು ನಾವು ಹುಟ್ಟುವಾಗ ನಮ್ಮೊಟ್ಟಿಗೆ ಇದೇ ಆಕಾರವನ್ನು ತೋರಿಸಿ ಭಗವಂತ ಹುಟ್ಟುತ್ತಾನೆ ಹುಟ್ಟುವುದು ಅಂದ್ರೇನು ಜನ್ಮ ಎಂಬುದು ಅವತಾರ ಅಂತ ವಾದಿರಾಜರು ಹೇಳಿದ ಹಾಗೆ ಜನ್ಮ ಅಂದರೆ ಜನೀ ಪ್ರಾದುರ್ಭಾವ ಅವತರಿಸುವುದಷ್ಟೇ ಈ ಶರೀರ ಬಂದಾಗ ಇದೇ ಶರೀರದ ರೂಪದಲ್ಲಿ ನಮ್ಮ ಸ್ವಾಮಿ ಅವನು ಅವತರಿಸುತ್ತಾನೆ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತೆ ಆಯುಹು ಅನ್ನಂ ಪ್ರಯತ್ ನಮಗೆ ಆಯುಷ್ಯ ಕೊಡ್ತಾನೆ ಆಯುಷ್ ಆಯುಷ್ಯ ಇದ್ದಷ್ಟು ಕಾಲ ಅನ್ನ ನೀರು ಕೊಡ್ತಾನೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅದು ಭಗವಂತನ ದೀಕ್ಷೆ ಅಂತೆ ತಾನು ಸೃಷ್ಟಿ ಮಾಡಿದ ಈ ಮನೆಯನ್ನು ತಾನು ರಕ್ಷಣೆ ಮಾಡ್ತಾನೆ ಹೇಗೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಧನವ ಕಾಯಿದಿಹ ಸರ್ಪನಂತೆ ಅನಿಮಿತ್ತ ಬಾಂಧವನು ಸರ್ಪವನ್ನು ಸರ್ಪ ಇದೆ ಅದರ ಕೆಲಸ ಏನು ಅಂತಂದರೆ ನಿಧಿಯನ್ನು ಕಾಯುವುದು ಅಂತ ಮನೆಯೊಳಗೆ ಸರ್ಪ ಬಂದ್ರೆ ನಾವು ಹೆದರ್ಬೇಕಾಗಿಲ್ಲಂತೆ ಯಾಕೆಂದ್ರೆ ಸರ್ಪ ಬಂತು ಅಂದ್ರೆ ದುಡ್ಡುಂಟು ಅಂತ ಅರ್ಥ ಅಂತೆ ಸರ್ಪ ಯಾಕೆ ಓಡಾಡ್ತದೆ ಇಲ್ಲಿ ನಿಧಿ ಇದೆ ನಿಧಿ ನನ್ನ ಡಿಪಾರ್ಟ್ಮೆಂಟ್ ಆದ್ರೆ ನೀವು ಮುಟ್ಟಬೇಡಿ ಇಂತ್ಲೋ ನಿಮಗೆ ತೋರಿಸ್ಲಿಕ್ಕು ಅಂತಲೋ ಸರ್ಪ ಒಳಗೆ ಆದ್ರೆ ನಮಗೆ ಸರ್ಪನೇ ಒಂದು ವಿಪತ್ತು ಸಂಪತ್ತು ತೋರಿಸುವವರೇ ನಮಗೊಂದು ವಿಪತ್ತು ಆಗಿ ಬಿಡ್ತಾರೆ ಆದ್ದರಿಂದ ಸರ್ಪನನ್ನು ನೋಡಿದ ಕೂಡ ನಾವು ಭಯ ಪಡ್ತೇವೆ ಆದರೆ ಸರ್ಪ ನಿಧಿಯನ್ನು ರಕ್ಷಣೆ ಮಾಡುವಂತಹದ್ದು ಹಿಂದಿನ ಕಾಲದಲ್ಲಿ ಕ್ರಮ ಹಾಗೆ ಇವತ್ತಿನ ಕಾಲದಲ್ಲಿ ಬ್ಯಾಂಕಲ್ಲಿ ಇಡ್ತಾರೆ ಎಲ್ಲೆಲ್ಲಿಯೋ ದುಡ್ಡನ್ನು ಇಡ್ತಾರೆ ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದರೆ ಬಹಳ ಒಳ್ಳೆಯ ಮಾರ್ಗ ಅವರದ್ದು ನಮ್ಮ ಮನೆಯ ಅಡಿ ಭಾಗದಲ್ಲಿ ಎಲ್ಲ ದುಡ್ಡನ್ನು ರಕ್ಷಣೆ ಮಾಡುತ್ತು ಅಲ್ಲಿ ಮಣ್ಣು ಹಾಕಿ ಅದನ್ನು ಮುಚ್ಚಿಡಿತು ಮುಚ್ಚಿಟ್ಟು ಇದು ನನ್ನ ಪರಂಪರೆಗೆ ಅಂತ ಆ ಮಕ್ಕಳು ಪಾಪ ಅಪ್ಪ ಮಾಡಿದ ಮನೆ ನನಗೆ ಬೇಡ ಮಾರಾಟ ಮಾಡಿದ ದುಡ್ಡು ಹೋಯ್ತದ ರೊಟ್ಟಿ ಅವನ ಆಲೋಚನೆ ಏನು ಅಂತಂದ್ರೆ ಈ ಮಗನಿಗೆ ಪಾಪ ಸಮಸ್ಯೆ ಬಂದಾಗ ಮನೆಯಲ್ಲಿ ಆದರೂ ಬಿದ್ರೆ ಇನ್ನೊಂದು ಮನೆ ಕಟ್ಟಲಿಕ್ಕೆ ದುಡ್ಡು ಇನ್ನೊಬ್ಬರ ಸಾಲ ಕೇಳೋದು ಬೇಡ ಈ ಮನೆಯಲ್ಲೇ ಚೆನ್ನಾಗಿ ಆಗಲಿ ಇವನ ದುರವಸ್ಥೆ ಅಂತಂದ್ರೆ ಮಾರಾಟ ಮಾಡಿದವ ಅದನ್ನು ಪಂಚಾಂಗ ತೆಗಿತಾನೆ ದುಡ್ಡು ಬಂತು ಅವ ಮನೆ ಕಟ್ಟಿದ ಶೇಷ ಆ ದುಡ್ಡನ್ನು ಕಾಯುವವಂತೆ ಸರ್ಪ ಆ ನಿಧಿಯನ್ನು ಕಾಯ್ತಾನಂತೆ ಸರ್ಪ ನಿಧಿಯನ್ನು ಹೇಗೆ ರಕ್ಷಣೆ ಮಾಡ್ತದೆ ಇನ್ನೊಬ್ಬರಿಗೆ ಬರ್ಲಿಕ್ಕೆ ಬಿಡುವುದಿಲ್ಲ ಯಾರಾದರೂ ದುಡ್ಡು ಮುಟ್ಲಿಕ್ಕೆ ಬಂದರೆ ಬುಸ್ಸು ಅಂತ ಹೇಳ್ತಾನೆ ಅದೇ ರೀತಿಯಾಗಿ ನಮ್ಮ ಸ್ವಾಮಿ ಈ ನಿಧಿಯನ್ನು ಕಾಯ್ತಾ ಇರ್ತಾನೆ ನಿಧಿ ಅಂದ್ರೆ ಯಾವುದು ಅಂದ್ರೆ ಈ ಶರೀರವೇ ಒಂದು ನಿಧಿ ಈ ಶರೀರವೇ ಒಂದು ದೊಡ್ಡ ಸಂಪತ್ತು ಈ ಶರೀರ ಎಂಬಂತಹ ಸಂಪತ್ತನ್ನು ದೇವರು ಅವನು ಕಾಯ್ತಾ ಇರ್ತಾನಂತೆ ಹೇಗೆ ಸರ್ಪನ ಹಾಗೆ ನಮ್ಗೆ ಗೊತ್ತು ಅದು ಸರ್ಪ ಅಂತ ಗೊತ್ತಾಗದು ಯಾವಾಗ ಅಂತಂದ್ರೆ ರಾತ್ರಿ ಮಲಗಿದಾಗ ಅದು ಬುಸ್ಸು ಬುಸ್ಸು ಬುಸ್ಸು ಅಂತ ಹೇಳ್ತಾರೆ ಇರ್ತದೆ ಬುಸ್ಸಪ್ಪನಾಗಿ ಬಿಡ್ತೇವೆ ನಾವು ಹಾಗೆ ರಾತ್ರಿಯಲ್ಲಿ ಆ ಶಬ್ದ ಜಾಸ್ತಿ ಇರ್ತದೆ ಯಾಕಂದ್ರೆ ಕಳರು ಬರುವುದು ಜಾಸ್ತಿ ಅಲ್ವಾ ಹಾಗಾಗಿ ಆ ಸರ್ಪ ಬುಸುಗುಡ್ತಾ ಇರ್ತದೆ ಆದ್ರೆ ಕಳ್ಳರಿಗೆ ಏನು ಅಂದ್ರೆ ಆ ಬುಸ್ತಪ್ಪನೆ ಖುಷಿ ಕೊಡ್ತಾನೆ ಇಲ್ಲಿ ಗ್ಯಾರಂಟಿ ನಿದ್ರೆ ಬಂದಿದೆ ನಾನು ಬೇಕಾದ ಹಾಗೆ ಕಸದನ ಮಾಡಬಹುದು ಸರ್ಪ ಹೇಗೆ ಅದು ಕಾಯ್ತಾ ಇದೆ ನಿಧಿಯನ್ನು ನಮ್ಮ ದೇವರು ಒಳಗಿನಿಂದ ಈ ಸಂಪತ್ತನ್ನು ಕಾಯ್ತಾ ಇರ್ತಾನೆ ಯಾವ ಯಾವ ಕಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲಾ ಕೊಟ್ಟು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಭಗವಂತ ಅದನ್ನು ಸ್ವೀಕರಿಸಿರ್ತಾನೆ ಅಂತ ಇಷ್ಟು ನಮ್ಗೆ ರಕ್ಷಕರಾದಂತಹ ಭಗವಂತ ಕಡಿಬದ್ದನಾಗಿ ನಿಂತಾಗ ಅವನನ್ನು ಮರೆಯುತ್ತೇವೆ ಎಷ್ಟು ತಪ್ಪು ಏನು ಧ್ಯಾನದಲ್ಲಿ ನಾವು ಭಗವಂತನನ್ನು ಮರೆಯುವುದಲ್ಲ ಭಗವಂತನನ್ನು ಮೆರೆಸಬೇಕಾಗಿರತಕ್ಕಂಥದ್ದು ಹೇಗೆ ಅದನ್ನು ಇನ್ನಷ್ಟು ದೃಷ್ಟಾಂತ ಕೊಟ್ಟು ದಾಸರು ವಿಶ್ಲೇಷಣೆ ಮಾಡ್ತಾರೆ ಅವರು ಬಿಸರುಹ ಆಪ್ತ ಆಗಸದಿ ಅವರು ಹೇಳುವ ಮಾತು ಈ ಬಿಸರುಹ ಆಪ್ತ ಅಂತ ಈ ಸಂಸ್ಕೃತ ಶಬ್ದಗಳು ಬಿಸ ಬಿಸರುಹ ಬಿಸರುಹ ಆಪ್ತ ಇದೆಲ್ಲ ಸಂಸ್ಕೃತ ಶಬ್ದಗಳು ಬಿಸ ಅಂದ್ರೆ ನೀರು ಬಿಸರೂಹ ಅಂತ ನೀರಿನಲ್ಲಿ ಬೆಳೆದಿರತಕ್ಕಂಥದ್ದು ಬಿಸರೂಹ ಆಪ್ತ ಅಂದರೆ ಕಮಲ ನೀರಿನಲ್ಲಿ ಬೆಳೆದಿರತಕ್ಕಂತಹ ಕಮಲಕ್ಕೆ ಆಪ್ತನಾದವ ಬಿಸ ಎಂಬ ಶ ಸಂಸ್ಕೃತದಲ್ಲಿಲ್ಲ ಬಿಸರುಹ ತನು ಸಂಸ್ಕೃತ ಶಬ್ದ ನೀರು ಅಂತ ಬಿಸರೂಹ ಅಂತಂದ್ರೆ ನೀರಲ್ಲಿ ಬೆಳಗಿರ ಬೆಳೆಯತಕ್ಕಂತಹ ಕಮಲ ಅದಕ್ಕೆ ಆಪ್ತನಾದವ ಅಂದ್ರೆ ಸೂರ್ಯ ಅಂತ ಬಿಸರುಹ ಆಪ್ತ ಅಂದ್ರೆ ಸೂರ್ಯನನ್ನು ಕರೆಯುವಂತಹ ಶಬ್ದ ಕಮಲಕ್ಕೆ ಆಪ್ತನಾಗಿರತಕ್ಕಂಥವ ಅವನು ಆಗಸದಿ ಆಕಾಶದಲ್ಲಿ ಅವನು ಉದಯಿಸ್ತಾನೆ ಸೂರ್ಯ ಸೂರ್ಯ ಆಕಾಶದಲ್ಲಿ ಉದಯಿಸಿದ್ರೆ ನೆರಳು ಆವಾಗ ಬರುತ್ತೆ ಆಕಾಶದ ಮರದ ಅಡಿಯಲ್ಲಿ ನೆರಳು ಬರ್ತದೆ ಸೂರ್ಯ ಅಸ್ತಮಯನಾಗಿ ಬಿಟ್ರೆ ಸೂರ್ಯ ಬರುವಷ್ಟು ಕಾಲ ಆ ಇಡೀ ಆ ವೃಕ್ಷಕ್ಕೆಲ್ಲ ಬೇಕಾದಷ್ಟು ಸಮೃದ್ಧಿ ಇರ್ತದೆ ಸೂರ್ಯ ಕಂತಿದಾಗ ಅಲ್ಲೆಲ್ಲ ಮರದ ಅಡಿಭಾಗದಲ್ಲಿ ಕತ್ತಲೆ ತುಂಬಿರ್ತದೆ ಅಂತ ಸೂರ್ಯ ಉದಯಿಸಿದರೆ ಕತ್ತಲೆ ನಿವಾರಣೆ ಆಗ್ತದೆ ಸೂರ್ಯ ಹೋದಾಗ ಕತ್ತಲೆ ಬರ್ತದೆ ಅದರ ಅರ್ಥ ಏನು ಅಂತಂದರೆ ಸೂರ್ಯ ಉದಯಿಸ್ತಾನೆ ಸೂರ್ಯ ಉದಯಿಸಿದ ಅಂತ ಆದರೆ ಎಲ್ರಿಗೂ ಆಶ್ರಯ ಅಲ್ಲಿರ್ತಕ್ಕಂಥ ಹಕ್ಕಿಗಳು ಎಲ್ಲ ಅಲ್ಲಿ ಆಸರೆಯನ್ನು ಪಡೆದಿರ್ತಕ್ಕಂಥವುಗಳೆಲ್ಲ ಎಲ್ಲ ಕಡೆ ಹಾರಿಕೊಂಡು ಹೋಗ್ತವೆ ಅಲ್ಲಿ ಬರ್ತವೆ ಹೋಗ್ತವೆ ಎಲ್ಲ ಯಾವಾಗ ಆ ಸೂರ್ಯ ಕಂತಿರ್ತಾನೆ ಆಗ ಮರದಲ್ಲಿರ್ತಕ್ಕಂಥ ವೃಕ್ಷಗಳು ಮತ್ತು ಎಲ್ಲ ನಿದ್ರೆ ಮಾಡ್ತವೆ ಸೂರ್ಯ ಇರುವಷ್ಟು ಕಾಲ ಅವಗಳಿಗೆ ಎಚ್ಚರ ತನತನ ತನ್ನ ಕಾರ್ಯದಲ್ಲಿ ತಾನು ತೊಡಗ್ತದೆ ಸೂರ್ಯ ಕಂತಿದಾಗ ಎಲ್ಲವೂ ಕೂಡ ನಿದ್ರೆ ಮಾಡ್ತಾರೆ ಅದೇ ರೀತಿಯಂತೆ ಆ ಸೂರ್ಯ ಹೇಗೆ ಇಡೀ ವೃಕ್ಷದಲ್ಲಿರತಕ್ಕಂಥ ಪಕ್ಷಿಗಳಿಗೆಲ್ಲ ಆಶ್ರಯನಾಗಿದ್ದಾನೆ ಅದೇ ರೀತಿಯಾಗಿ ಪ್ರಾಣ ಪಕ್ಷಿಗೆ ಆಶ್ರಯನಾದವ ಭಗವಂತ ಅಂತ ಈ ಪ್ರಾಣ ಪಕ್ಷಿ ಎಲ್ಲಿವರೆಗೆ ಹಾರುತ್ತದೆ ಅಂತಂದರೆ ಈ ಆಗಸದಲ್ಲಿ ಭಗವಂತ ಇರುವಷ್ಟು ಕಾಲ ಮಾತ್ರ ಭಗವಂತ ಈ ಶರೀರವನ್ನು ಬಿಟ್ಟರೆ ಇಲ್ಲಿರತಕ್ಕಂತಹ ಪ್ರಾಣ ಪಕ್ಷಿ ಅದೇನು ಸಮರ್ಥ ಆಗುವುದಿಲ್ಲ ಅದು ಅಲ್ಲಾಡುವುದಿಲ್ಲ ಅಂದರೆ ಯಥೈ ಯಥೈಷ ಪುರುಷೇಚ್ಛಾಯತೀನ್ ಏತದಾತತ ಒಂದು ಪರಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ ಯಥಾ ಏಷ ಪುರುಷೇಚ್ಛಾಯ ಪುರುಷನಲ್ಲಿ ನೆರಳು ಹೇಗೋ ಹಾಗೆ ಅಂತ ಅದರ ಅರ್ಥ ಹೀಗೆ ಸೂರ್ಯನ ಛಾಯೆ ಸೂರ್ಯನನ್ನು ಅನುಸರಿಸಿಕೊಂಡು ಹೇಗಿರ್ತದೋ ಹಾಗೆ ನನ್ನ ಅನುಸರಿಸಿಕೊಂಡು ಎಲ್ಲ ಜೀವರಾಶಿಗಳಿರ್ತಾನೆ ಈಗ ಸೂರ್ಯ ಬಂದಾಗ ನೆರಳು ಬರುತ್ತೆ ಆ ನೆರಳು ಸೂರ್ಯ ಹೇಗೆ ಹೇಗೆ ಹೋಗ್ತಾನೆ ಹಾಗೆ ನೆರಳು ಕೂಡ ಮುಂದೆ ಮುಂದೆ ಮುಂದೆ ಹೋಗ್ತಾ ಇರ್ತದೆ ಸೂರ್ಯನಿಗೆ ಅನುಗುಣವಾಗಿ ನೆರಳು ಚಲಿಸುವ ರೀತಿಯಲ್ಲಿ ಭಗವಂತನಿಗೆ ಅಧೀನರಾಗಿ ನಾವು ಚಲಿಸ್ತಾ ಇರ್ತೇವೆ ಸುಮ್ಮನೆ ದೃಷ್ಟಾಂತ ಕೊಟ್ಟದಾಸರಷ್ಟೇ ಛಾಯೆಗೂ ಸೂರ್ಯನಿಗೂ ಛಾಯೆ ಅಂದರೆ ಛಾಯೆಯ ಅಭಿಮಾನ ದೇವತೆ ಸೂರ್ಯನ ಹೆಂಡತಿ ಶೆಂಡತಿ ಗಂಡನಕ್ಕೆ ಅನುಗುಣವಾಗಿ ಇರ್ತವೆ ಸೂರ್ಯನಿಗೆ ಅನುಗುಣವಾಗಿ ಛಾಯೆ ಹೇಗಿರ್ತದೆ ಹಾಗೆ ಇಡೀ ಜೀವರಾಶಿಗಳು ಭಗವದಾಧೀನವಾಗಿರ್ತಾರೆ ಅನ್ನುವ ಚಿಂತನೆಯನ್ನು ನಾವು ಮಾಡಬೇಕಂತೆ ಮರ ಅದು ನೆರಳು ಕೊಡಬೇಕಾಗಿದ್ರೆ ಸೂರ್ಯ ಬೇಕು ಸೂರ್ಯ ಹೋದಾಗ ಅಲ್ಲಿ ಕತ್ತಲೆ ಇರ್ತದೆ ಎಲ್ರಿಗೂ ಪಕ್ಷಿಗಳಿಗೆಲ್ಲ ಆಶ್ರಯ ಹಾಗೆಯೇ ಈ ಸೂರ್ಯ ಹೇಗೆ ನೆರಳನ್ನು ನಿಯಂತ್ರಣೆ ಮಾಡ್ತಾನೆ ಹಾಗೆ ಭಗವಂತ ಇಡಿ ಜಗತ್ತನ್ನು ನಿಯಂತ್ರಣ ಮಾಡ್ತಾನೆ ಅಂತ ದಾಸರು ಈ ದೃಷ್ಟಾಂತ ಕೊಟ್ಟು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ ಬಿಸರುಹ ಆಪ್ತ ಅಂತ ಮತ್ತೊಂದು ಶಬ್ದವನ್ನು ಬಳಸ್ತಾರೆ ಎರಡು ಅಂಶ ಇಲ್ಲಿ ಒಂದು ಸೂರ್ಯನ ಅಧೀನ ನೆರಳು ಹೇಗೋ ಹಾಗೆ ಇಡೀ ಜಗತ್ತು ಭಗವಂತನ ಅಧೀನ ಮತ್ತೊಂದು ಬಿಸರುಹ ಆಪ್ತ ಅಂತ ಸೂರ್ಯ ನೀರಲ್ಲಿ ಬೆಳೆಯುವ ಕಮಲಗಳಿಗೆ ಆಪ್ತನಾದವಾ ಅಂತ ನೀರಲ್ಲಿ ಬೆಳೆಯುವ ಕಮಲ ಅದು ಅರಳಬೇಕಾದರೆ ಸೂರ್ಯ ಬೇಕು ಸೂರ್ಯ ಕಂತಿದ ಅಂದರೆ ಕಮಲ ಮುಚ್ಚುತ್ತೆ ಕಮಲ ಅರಳಬೇಕಾದರೆ ಸೂರ್ಯ ಸೂರ್ಯ ಕಂತಿದ ಕಮಲ ಮುಚ್ಚುತ್ತೆ ಅದರ ಅರ್ಥ ನಮ್ಮ ಕಣ್ಣು ಮುಚ್ಚುತ್ತೆವು ಕಣ್ಣು ತೆರೆಯುವುದು ಅದು ಸೂರ್ಯನಿಂದ ಹೌದಲ್ಲ ಸೂರ್ಯ ಮುಳುಗಿದ ನಾವು ನಿದ್ರೆ ಮಾಡ್ತೇವೆ ಸೂರ್ಯ ಆಗಸ್ಟ್ ಅಲ್ಲಿ ಕಾಣಿಸಿಕೊಂಡ ನಾವು ಹೇಳುತ್ತೇವೆ ಗೂಬೆ ಜಾತಿ ಆದರೆ ಬೇರೆ ಪ್ರಾಯಶ ಈ ನಿಯಮ ಸೂರ್ಯ ಉದಯಿಸುವಾಗ ಏಳು ಸೂರ್ಯ ಕಂತಿದಾಗ ಮಲಗುವುದು ಅಂತ ಇದು ಸಹಜವಾದ ನಿಯಮ ಒಂದೊಂದು ಜಾತಿ ಬೇರೆ ಬೇರೆ ಇರ್ತದೆ ಅದು ಹ್ಮ್ ದಿವಾ ದಿವಾಂಧಾ ಅಂತ ದಿವಾಂದಾ ಪ್ರಾಣಿ ನಕ್ಕೆ ರಾತ್ರವು ಅಂದ ತಥಾಪರೆ ದಿವಾಹ ಇನ್ನು ಕೆಲವು ಪ್ರಾಣಿಗಳು ಇಂಥ ವಿಚಿತ್ರ ವಿಚಿತ್ರದವರು ಇರ್ತಾರೆ ಹಾಗಾಗಿ ಸೂರ್ಯ ಬಂದಾಗ ಕಣ್ಣು ತೆರೆಯುತ್ತದೆ ಸೂರ್ಯ ಕಂತಿದಾಗ ಕಣ್ಣು ಕೂಡ ಮುಚ್ಚುತ್ತೆ ಅದರ ಅರ್ಥ ಸೂರ್ಯ ಕಣ್ಣಿನ ಅಭಿಮಾನಿ ವಿಸರುಹ ಆಪ್ತನಾದಂತಹ ಸೂರ್ಯ ಬರಿ ಕಮಲ ಅಂದರೆ ಈ ಕಣ್ಣಿಗೂ ಅವನು ಆಲಸ್ಯವನ್ನು ಪರಿಹಾರ ಮಾಡಿ ಅದಕ್ಕೆ ಎಚ್ಚರವನ್ನು ಕೊಡುವವ ಕಮಲ ಅಂದರೆ ಈ ಕಮಲ ಮಾತ್ರ ಅಲ್ಲ ಎಲ್ಲ ಕಮಲಗಳಿಗೂ ಕೂಡ ಹೃದಯದಲ್ಲಿರ್ತಕ್ಕ ನಾಡಿಗಳಲ್ಲಿರ್ತಕ್ಕ ಎಲ್ಲ ಕಮಲಗಳಿಗೂ ಕೂಡ ಆಪ್ತನಾದವ ಸೂರ್ಯನ ಒಳಗಿದ್ದ ಭಗವಂತ ಸೂರ್ಯ ಹೇಗೆ ಕಮಲಕ್ಕೆ ಆಪ್ತನೋ ಈ ಕಮಲ ಪದ್ಮಕೋಶ ಪ್ರತೀಕಾಶಂ ಹೃದಯ ಚಾಪ್ಯದೋ ಮುಖಂ ಈ ಕಮಲ ಅದು ಅದೋ ಮುಖವಾಗಿರ್ತದೆ ಅದು ಊರ್ಧ್ವಮುಖ ಆಗಬೇಕು ಅದು ತೆರೆಯಬೇಕು ಅಲ್ಲಿದ್ದ ಭಗವಂತನ ದರ್ಶನ ಆಗಬೇಕು ಅದು ಆಗ್ಬೇಕಾಗಿದ್ರೆ ಸೂರ್ಯನ ಒಳಗಿದ್ದ ಸೂರ್ಯನಾಮಕನಾದ ಭಗವಂತನ ಬೆಳಕು ಅಲ್ಲಿ ಬೀಳ್ಬೇಕು ಆ ಕಮಲ ಅರಳುತ್ತದೆ ಅಂತ ಈ ಧ್ವನಿ ಬಿಸರ್ಹ ಆಪ್ತ ಆಗತದಲ್ಲಿ ಆಗತ ಅಂತಂದ್ರೆ ಇದೇ ಹೃದಯ ಆಕಾಶ ಹೃದಯ ಆಕಾಶದಲ್ಲಿ ಮಿನುಗಿದಾಗ ಇದೆಲ್ಲ ಆಗತ್ತೆ ಅಂತ ದಾಸರು ಇಲ್ಲಿ ವಿಶ್ಲೇಷಣೆ ಮಾಡುತ್ತಾರೆ ಇನ್ನೊಂದು ಮುಖ್ಯವಾದ ಅಂಶವನ್ನು ದಾಸರು ಹೇಳುತ್ತಾರೆ ಕವಿಗಳಿಂದಲೇ ತಿಳಿದು ಪ್ರಾತಃಸವನ ಮಧ್ಯಂದಿನವು ಸಾಯಂಸವನಗಳು ವಸುರುತ್ರ ಆದಿತ್ಯ ರಾಜಿಸುವ ಪವನನುಳು ಕೃತಿ ಜಯ ಸುಮಾಯಾ ಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬ ಆಹುತಿಗಳಿಂದ ಅರ್ಚಿಸುತ ಸುಖಿಸುತ್ತಿರು ಈ ಧ್ಯ ಒಳ್ಳ ಮುಖವನ್ನು ಕೊಡ್ತಾರೆ ಧ್ಯ ಧ್ಯಾನ ಹೇಗೆ ಮಾಡೋದು ಅಂತಂದ್ರೆ ಅದಕ್ಕೇನು ಕಷ್ಟ ಇಲ್ಲ ಬಹಳ ಸುಲಭವಾದ ಮಾರ್ಗ ಅಂತ ಹೇಳ್ತಾರೆ ಏನು ಸುಖಿಸುತ್ತಿರುತ್ತ ಆರಾಮವಾಗಿರುವಂತ ಸುಖ ಅನುಭವಿಸುವಂತ ಹೇಗೆ ಸುಖವನ್ನು ಅನುಭವಿಸಬೇಕು ಹೋಮಿಸುತ್ತಾ ಸುಖಿಸುತ್ತಿರು ಹೋಮ ಮಾಡ್ತಾ ಆರಾಮವಾಗಿರುವುದು ಎಲ್ಲಿಯಾದರೂ ಉಂಟ್ರಿ ಹೋಮ ಮಾಡ್ತಾ ಸುಖವಾಗಿರ್ಲಿಕ್ಕೆ ಹೋಮ ಮಾಡುವವನಿಗೆ ಬೆಂಕಿಯ ತಾಪ ಇಲ್ಲ ಹೊಗೆಯ ತಾಪ ಎರಡರಲ್ಲಿ ಒಂದು ತಪ್ಪಿದ್ದಲ್ಲ ಮಾಡಿಸುವವನಿಗೆ ಖರ್ಚು ತುಪ್ಪದ್ದು ಕಟ್ಟಿಗೆಯದ್ದು ಇದ್ದೇ ಇದೆ ಮತ್ತೆಂತದಿದು ಸುಖಿಸುತ್ತಿರು ದಾಸರ ಹೇಳಿದರು ಖರ್ಚಿಲ್ಲದೆ ಹೋಮ ಮಾಡಲಿಕ್ಕೆ ನಾನು ಕಲಿಸಿಕೊಡ್ತೇನೆ ಅಂತ ಹೇಳ್ತಾರೆ ಹೋಮಿಸುತ್ತಾ ಸುಖಿಸುತ್ತಿರು ಈ ಯಜ್ಞ ಪ್ರಕ್ರಿಯೆ ಕರ್ಮಕಾಂಡದ ಪ್ರಕ್ರಿಯೆ ಅದನ್ನು ನಮ್ಮ ಮುಂದೆ ಉಪನಿಷತ್ತು ಬಹಳ ಸೊಗಸಾಗಿ ವಿವರಿಸಿದೆ ಅದಕ್ಕೆ ದಾಸರು ಹೇಳುವಾಗಲೇ ಕವಿಗಳಿಂದಲೇ ತಿಳಿದು ಅಂತ ಹೇಳ್ತಾರೆ ಕವಿ ಅಂತ ಶಬ್ದ ಬಳಸಿದ್ದಾರೆ ಕವಿ ಅಂದರೆ ಕವನ ಬರೆಯುವವ ಅಂತ ಅರ್ಥ ಅಲ್ಲ ಕವನ ಬರೆಯುವುದಂದ್ರೆ ನಾಲ್ಕು ಗೆರೆ ನಾಲ್ಕು ಪ್ರಾಸ ಒಂದೇ ಅಕ್ಷರದ್ದು ಬಂದರೆ ಸರಿ ಅದು ಕವಿತೆ ಆಗಿಬಿಡುತ್ತೆ ಅರ್ಥ ಎಂತದು ಅದು ನೀವೇ ಹೇಳಿ ಅಂತ ಹೇಳ್ತೀವಿ ಅದಷ್ಟು ಅದೇನು ಅಂದರೆ ಅದಕ್ಕೆ ಯಾರ್ಯಾರು ಓದ್ತಾರೆ ಅವರವ್ರದ್ದೇ ಅರ್ಥ ಅಂತ ಯಾಕೆಂದ್ರೆ ಬರೆದವನಿಗೆ ಅರ್ಥ ಗೊತ್ತಿರುವುದಿಲ್ಲ ಅದರದ್ದು ಅದು ಹಾಗೆ ಕವಿತೆ ಅಂದರೆ ಹಾಗೆ ನವ್ಯ ಕವಿತೆ ನವ್ಯ ಚಿತ್ರ ಇದೆಲ್ಲ ಹೀಗೆ ಅವನು ನಾಲ್ಕು ಗೆರೆ ಹೀಗೊಂದು ಪಾಯಿಂಟ್ ಹಾಕಿ ಬಿಡ್ತಾನೆ ಎಂಥದು ಅದಕ್ಕೆ ಅರ್ಥ ಹೇಳಿ ಪಾಪ ಇದ್ದವರೆಲ್ಲ ತಲೆ ಕೆಡಿಸಿಕೊಳ್ಬೇಕು ಇದೆಂತದರ್ಥ ಅಂತ ಕೊನೆಗೆ ಯಾವುದು ನಾವು ಇದು ಅರ್ಥ ಇದು ಅರ್ಥ ಇದು ಅರ್ಥ ಅಂತ ಅವನು ಗೋಣಾಡಿಸ್ತಾನೆ ಇದಲ್ಲ ಕವಿ ಎಂಬ ಶಬ್ದಕ್ಕೆ ಹಾಗೆ ಅರ್ಥ ಅಲ್ಲ ಕವಿ ಎಂಬ ಶಬ್ದಕ್ಕೆ ಭಗವಂತನ ವಿಶೇಷವಾದ ಜ್ಞಾನ ಇದ್ದವ ಅವನು ಕವಿ ಕಾ ಅಂದ್ರೆ ಭಗವಂತ ಕಂಬ್ರಹ್ಮ ಕಂಬ್ರಹ್ಮ ಅಂತ ಅವನ ವಿ ಅಂದ್ರೆ ಅದನ್ನು ವಿಶೇಷವಾಗಿ ವಿತ್ ಅವನು ಕವಿ ಅಂದರೆ ಉಪನಿಷತ್ತಿನ ಸಾಮಾನ್ಯವಾದ ಅರ್ಥ ಅಲ್ಲ ವಿಶೇಷವಾದ ಚಿಂತನೆ ನಡೆಸಿರ್ತಕ್ಕವನು ಅವನು ಕವಿ ಅದು ಮದ್ವೇದಲ್ಲೇ ಹೇಳ್ತಾರೆ ಘಟನಾ ಉಪನಿಷತ್ತು ನಾಲ್ಪ ಬುದ್ಧೇ ಇತ್ಯ ಚಿಂತೆಯಮಃ ಉಪನಿಷತ್ತು ಸಾಮಾನ್ಯರಿಗೆ ಅಡಕುವಂತಹದ್ದಲ್ಲ ತ್ರಿವಿಕ್ರ ಅವರ ಅದ್ವೈತಗಳು ಕಟಾ ರಾತ್ರಿ ಹೊತ್ತಿನಲ್ಲಿ ಪುಸ್ತಕ ನೋಡಿದವರು ಯಾವ ಪುಸ್ತಕ ನೋಡುವುದು ಅಂತಂದ್ರೆ ಹಗಲಿಡೀ ಅದ್ವೈತ ಪುಸ್ತಕ ಓದಿತು ರಾತ್ರಿ ಇಡೀ ಮಧ್ವಾಚಾರರು ಬರೆದ ಪುಸ್ತಕವನ್ನು ತರಿಸಿ ಗುಟ್ಟಲ್ಲಿ ಓದಿತು ಯಾಕೆ ಮನೆಯ ವಾತಾವರಣ ಆಗಿದೆ ಎಲ್ಲಾದರೂ ಮಧ್ವಾಚಾರ ಪುಸ್ತಕ ಓದಿದ್ರು ಅಂತಂದ್ರೆ ಗಲಾಟೆ ಆಗ್ತಿತ್ತು ಹಾಗಾಗಿ ಗುಟ್ನಲ್ಲಿ ಮನೆಯೊಳಗೆ ಬಾಗಿಲ್ಲದೇ ಹಾಕಿ ಓದಿತು ಯಾರಾದರೂ ನೋಡಿ ಎಂತ ಓದ್ತಾನೆ ಅಂತ ನೋಡಿದ್ರೆ ಇಷ್ಟೇ ಓದುದು ಆಚಾರರ ಶಾಸ್ತ್ರ ಓ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ರಂತೆ ಧಾರಾಕಾರ ಒಬ್ಬ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಯ್ಯೋ ನಮ್ಮ ಜನ ಇದನ್ನು ಮರ್ದು ಬಿಟ್ರಲ್ಲ ಅಂತ ಇವ್ರಿಗೆ ಯಾರು ಹೇಳೋದು ದುರಾಗ್ರಹ ತುಂಬಿದೆ ಎಂತ ಕೇಳುವಾಗ ಒಂದು ಅವರ ಬಗ್ಗೆ ಒಂದು ಘಟನಾ ಉಪನಿಷತ್ತು ನಾಲ್ಪ ಅಲ್ಪಜ್ಞರಿಗೆ ಉಪನಿಷತ್ತು ಎಟಕುವುದಿಲ್ಲ ಆಚಾರ್ಯರು ಬರುವ ಉಪನಿಷತ್ತಿನ ಚಿಂತನೆನೇ ಇಲ್ಲ ಯದ ಜ್ವಂತಸ್ತೆ ಜ್ವಂತೆಯ ವಾರ್ಥ ಅಷ್ಟೇ ಅರ್ಥ ಬರೀತಿದ್ದದ್ದಷ್ಟೇ ಆಚಾರ್ಯರು ಅದಕ್ಕೆ ಅಧ್ಯಾತ್ಮದ ಚಿಂತನೆಯನ್ನು ಕೊಟ್ಟು ಎಷ್ಟು ಸುಂದರವಾಗಿ ವಿಶ್ಲೇಷಣೆ ಮಾಡಿದರು ಅದು ಕವಿಗಳಿಗೆ ಮಾತ್ರ ಎಟಕ್ಕುವಂತಹದ್ದು ಉಪನಿಷತ್ತಿನ ಚಿಂತನೆ ಸಾಮಾನ್ಯದವರಿಗೆ ಅಲ್ಲ ಅಂತ ಮಧ್ವಿಜಯ ಹೇಳಿದ ಶಬ್ದವನ್ನು ಕವಿಗಳಿಂದ ತಿಳಿದು ಅಂತ ಹೇಳುತ್ತಾರೆ ಈ ಚಾಂದ್ರೋಗ್ಯ ಉಪನಿಷತ್ತು ಬಹಳ ಅಪೂರ್ವವಾದ ಬೆಳಕನ್ನು ನಮ್ಮ ಜೀವನದ ಬಗ್ಗೆ ಅದು ಹೇಳುವ ಕ್ರಮ ಬಹಳ ಚೆನ್ನಾಗಿದೆ ಏನು ಹೇಳ್ತದೆ ಉಪನಿಷತ್ತಿನ ಬಗ್ಗೆ ಉಪನಿಷತ್ತು ಹೇಳುತ್ತೆ ಅಂತಂದರೆ ಮೂರು ಯಾಗಗಳು ಪ್ರಾತಃವನ ಮಾಧ್ಯಂದಿನ ಸವನ ಸಾಯಂ ಸವನ ಅಂತ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಯಾಗ ಮಾಡುವಂತಹ ಸವನ ಅಂದರೆ ಯಜ್ಞ ಮೂರು ಹೊತ್ತು ನಡೆಸತಕ್ಕಂತಹ ಯಜ್ಞ ನಾವೇನು ಕಡಿಮೆ ಬೆಳಿಗ್ಗೆಯೊಂದು ಯಜ್ಞ ಮಧ್ಯಾಹ್ನ ಒಂದು ಯಜ್ಞ ರಾತ್ರಿಯೊಂದು ಯಜ್ಞ ಅದು ನಡೀತಲೇ ಇರ್ತದೆ ಇದಲ್ಲ ಇದು ಬೇಡ ಅಂತ ಹೇಳೋದು ಇದು ಯಜ್ಞ ಇದಂ ನಮಮ ನಂದಲ್ಲ ಅಂತ ಹೇಳುವ ಯಜ್ಞ ಪ್ರಾತಃ ಸವನ ಮಾಧ್ಯಂದಿನ ಸವನ ಸಾಯಂ ಸವನ ಅಂತ ಈ ಮೂರು ಸವನಗಳಿಗೆ ಮೂರು ದೇವತೆಗಳು ವಸು ರುದ್ರ ಆದಿತ್ಯ ಪ್ರಾತಃವನಕ್ಕೆ ವಸುಗಳು ದೇವತೆ ಮಾಧ್ಯಂದಿನ ಸವನಕ್ಕೆ ರುದ್ರರು ದೇವತೆ ಸ್ವಯಂ ಸವನಕ್ಕೆ ಆದಿತ್ಯರು ದೇವತೆ ಇದೆಂತಹುವಚನ ನಾವು ಕನ್ನಡದಲ್ಲೆಲ್ಲ ಬಹವಚನ ಉಂಟು ಸಂಸ್ಕೃತದಲ್ಲಿ ಈಗೆಲ್ಲ ಹೇಳುವ ಕ್ರಮ ಇಲ್ಲ ಆದಿತ್ಯರು ರುದ್ರರು ರುದ್ರ ಅಂತ ಹೇಳೋದು ರು ಅಂದ್ರೆ ಎಂತದು ಹೌದು ಬಹುವಚನ ಹೇಳಬೇಕಿಲ್ಲಿ ಯಾಕೆಂದ್ರೆ ವಸುಗಳು ವಸು ಅಲ್ಲ ವಸುಗಳು ರುದ್ರ ಅಲ್ಲ ರುದ್ರರು ಆದಿತ್ಯ ಅಲ್ಲ ಆದಿತ್ಯರು ಇನ್ನು ಬೇಕಾದರೆ ಆದಿತ್ಯರುಗಳು ವಸು ಎಷ್ಟು ಅಂತಂದರೆ ಎಂಟು ಜನ ವಸುಗಳು ಅಷ್ಟ ವಸುಗಳು ರುದ್ರರು ಹನ್ನೊಂದು ಜನ ಏಕಾದಶ ರುದ್ರರು ಹನ್ನೆರಡು ಜನ ಆದಿತ್ಯರು ಹೀಗೆ ಬೆಳಗಿನ ಸವನಕ್ಕೆ ಎಂಟು ಜನ ವಸುಗಳು ಅಲ್ಲಿ ಆರಾಧ್ಯ ಮಧ್ಯಾಹ್ನದ ಯಜ್ಜದಲ್ಲಿ ಹನ್ನೊಂದು ಜನ ರುದ್ರರನ್ನು ಉಪಾಸನೆ ಮಾಡುವಂತ ಸಾಯಂಕಾಲದ ಸವನದಲ್ಲಿ ಹನ್ನೆರಡು ಜನ ಆದಿತ್ಯರನ್ನು ಉಪಾಸನೆ ಮಾಡುವಂತಹದ್ದು ಹೀಗೆ ಬೆಳಗಿನ ಮಧ್ಯಾಹ್ನದ ಸಾಯಂಕಾಲದ ಸವನ ಅದಕ್ಕೆ ನಮ್ಮ ಆಚಾರ್ಯರು ಚಿಂತನೆ ಕೊಟ್ಟರು ವಸು ಅಂದರೆ ವಸು ಅಲ್ಲ ರುದ್ರ ಅಂದರೆ ರುದ್ರ ಅಲ್ಲ ಆದಿತ್ಯ ಅಂದರೆ ಆದಿತ್ಯ ಅಲ್ಲ ವಸುಗಳ ಒಳಗಿರತಕ್ಕಂತಹ ರುದ್ರ ಆದಿತ್ಯರ ಒಳಗಿರತಕ್ಕಂತಹ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇದು ಭಗವಂತನ ರೂಪಗಳು ಇಲ್ಲಿ ಆರಾಧ್ಯಗಳು ಪ್ರದ್ಯುಮ್ನ ಸಂಕರ್ಷ ವಸು ರುದ್ರ ಆದಿತ್ಯರ ಒಳಗಿರತಕ್ಕ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನರು ಇಲ್ಲಿ ಆರಾಧ್ಯ ಉಂಟ ಇದು ಚಿಂತನೆಯನ್ನು ಕೊಟ್ಟಿದ್ದಾರೆ ಹೀಗೆ ನಾವು ಚಿಂತನೆ ಮಾಡಬೇಕು ಇದು ಯಾಗ ಯಾಗ ಎಲ್ಲ ಕಡೆ ನಡೆಯುತ್ತದೆ ಹಿಂದಿನ ಕಾಲದಲ್ಲಿ ನಡೆಯುತ್ತಿತ್ತು ಈ ಯಾಗ ನಡೆಯುವಾಗ ಅದರ ಜೊತೆಗೆ ಗೋಷ್ಟಿಗಳ ನಡೆಯುತ್ತಿತ್ತು ವೇದ ವೇದಾಂತಗಳ ಚಿಂತನೆ ನಡೆಯುತ್ತಿತ್ತು ಶವನಕರು ಯಾಗ ಮಾಡಿದರು ಆವಾಗ ಸೂತರು ಬಂದರು ಪುರಾಣಗಳನ್ನು ಹೇಳಿದರು ಭಾಗವತ ನಮಗೆ ಸಿಕ್ಕಿತ್ತು ಯಜ್ಞದ ಪ್ರಕ್ರಿಯೆಯಲ್ಲೇ ನಮಗೆ ಸಿಕ್ಕಿತ್ತು ಯಾಕೆಂದರೆ ಯಜ್ಞಕ್ಕೂ ಈ ವೇದ ವೇದಾಂತಗಳ ಚಿಂತನೆಗೂ ಬಹಳ ಸಂಬಂಧ ಇದೆ ನಾವು ಹೋಮಿಸುವಾಗ ತಿಳ್ಕೊಳ್ಬೇಕಾದ ಅನುಸಂಧಾನ ಮಾಡಬೇಕಾದ ಪ್ರಮೇಯವನ್ನು ನಾವು ಕೇಳಿ ತಿಳಿದು ಹೋಮ ಮಾಡಿದರೆ ಅದಕ್ಕೆ ಬಾರಿ ಪುಣ್ಯ ಹಾಗಾಗಿ ಋತ್ಯುಕ್ಕುಗಳೇ ಸ್ವತಃ ಬಂದಲ್ಲಿ ಕೂತ್ಕೊಳ್ತಿದ್ರು ಯಾರು ಅಲ್ಲಿ ಪೋತೃಗಳು ಅಧ್ವರಿಗಳು ಅವರೆಲ್ಲ ಬಂದಲ್ಲಿ ಸುತ್ತ ಕೂತ್ಕೊಳ್ಬೇಕು ಅವರು ಸೂದರು ಪುರಾಣ ಹೇಳಬೇಕು ಪುರಾಣ ಹೇಳಿದರೆ ಅವರವರಲ್ಲಿ ಭಾಗವಹಿಸಬೇಕು ಜನ ಭಾಗವಹಿಸಬೇಕು ಕೇಳಬೇಕು ಇದು ಅವತ್ತಿನ ಕಾಲದ ಸಂಪ್ರದಾಯ ಎಲ್ಲಿಯಾದರೂ ಒಂದು ಮನೆಯಲ್ಲಿ ಹೋಮ್ ಆಗುವುದ್ರೆ ಕಡ್ಡಾಯವಾಗಿ ಒಬ್ಬ ವಿದ್ವಾಂಸರನ್ನು ಜ್ಞಾನಿಗಳನ್ನು ಕರೆಸಿ ಅಲ್ಲಿ ಪ್ರವಚನ ನಡೆಸಬೇಕು ಯಾಕೆ ಆವಾಗಲೇ ಕರ್ಮಕ್ಕೆ ಪೂರ್ಣತೆ ಬರುವಂತಹದ್ದು ಆ ಕಾಲದಲ್ಲಿತ್ತು ಅದನ್ನು ವಸು ರುದ್ರ ಆದಿತ್ಯರು ಮೂರು ಹೊತ್ತಿನಲ್ಲಿ ಅಲ್ಲಿ ಪೂಜ್ಯರು ಅಂತ ಹೇಳುವಾಗ ಅವರೊಳಗಿರತಕ್ಕಂತಹ ಭಗವಂತ ಇಲ್ಲಿ ಪೂಜ್ಯ ವಸು ರುದ್ರಾದಿತ್ಯರನ್ನು ಆರಾಧನೆ ಮಾಡಬೇಕು ವಸು ರುದ್ರಾದಿತ್ಯರನ್ನು ಪೂಜೆ ಮಾಡಬೇಕು ಮೂರು ಹೊತ್ತಿನಲ್ಲಿ ಸವನ ಮಾಡಬೇಕು ಯಾಗ ಮಾಡಬೇಕು ಅದು ಹಿಂದಿನ ಕಾಲದ್ದಾಯಿತು ಈ ಕಾಲದಲ್ಲಿ ಯಾಕೆ ನಮಗೆ ಅಂತ ಅದರ ನಂತರದ ಪ್ರಶ್ನೆ ಯಾಗ ಮಾಡುದರ ಬಗ್ಗೆ ನಮಗೇನು ಹೇಳ್ತೀರಿ ನೀವು ಅದಕ್ಕೆ ಹೇಳಿದ್ರು ಅವತ್ತಿನ ಕಾಲದ್ದಲ್ಲ ಸಾರ್ವಕಾಲಿಕವಾದದ್ದು ಯಾಗ ಅದಕ್ಕೆ ನಾವು ಹೇಳೋದು ಚಿಂತನೆ ನಡೆಸಬೇಕು ಯಜ್ಞದ ಜೊತೆಗೆ ಅಂತ ಸಾರ್ವಕಾಲಿಕ ಅಂದರೆ ಪ್ರತಿದಿನ ನಡೆಸಬೇಕಾಗಿರತಕ್ಕಂಥದು ಯಾಗಸುರುದ್ರ ಆದಿತ್ಯರನ್ನು ಮೂರು ಸವನದಲ್ಲಿ ನಿತ್ಯ ನಾವು ಚಿಂತನೆ ಮಾಡಬೇಕಾದ್ದು ಅದನ್ನೇ ದಾಸರು ಹೇಳಿದ್ದು ದಿವಸಗಳನ್ನು ಹೋಮಿಸುತ್ತ ದಿವಸವನ್ನೇ ಹೋಮ ಮಾಡಬೇಕು ಅಂತ ಇದರ ಬಗ್ಗೆ ಒಂದು ಮಾತು ನಾನು ಹೇಳಬೇಕಿಲ್ಲಿ ಈ ಪುರುಷ ಇದೆ ನಾವು ನಿತ್ಯ ಪಠಿಸುವಂತಹ ಪುರುಷ ಅದರಲ್ಲಿ ಒಂದು ಮಾತಿದೆ ಹೋಮದ ಪ್ರಕ್ರಿಯೆ ಇದೆ ವಸಂತಃ ಅಸ್ಯ ಆಸೀದ್ ಆಜಂ ಗ್ರೀಷ್ಮರದ್ ಗವಿಹೀತ ಒಂದು ಮಾತಿದೆ ಇದರ ಅರ್ಥ ಆಗುತ್ತೆ ವಸಂತ ಅಜ್ಜಾದ್ ಗ್ರೀಷ್ಮ ಕಟ್ಟಿಗೆ ಶರತ್ ಹವಿಹಿ, ಶರದ್ ಹವಿ ಇದು ಸೃಷ್ಟಿಯ ಪ್ರಾರಂಭದಲ್ಲಿ ದೇವತೆಗಳು ನಡೆಸುವ ಯಜ್ಞ ದೇವತೆಗಳು ಯಜ್ಞ ಮಾಡ್ತಾರೆ ಯಾಕೆಂದ್ರೆ ಸೃಷ್ಟಿಗೋಸ್ಕರವಾಗಿ ಸೃಷ್ಟಿಯ ಹಿನ್ನೆಲೆಯಲ್ಲಿ ನಡೆಸುವಂತಹ ಯಜ್ಞ ಯಜ್ಞ ಮಾಡಬೇಕು ಏನು ಪದಾರ್ಥಗಳು ಹೋಮಕ್ಕೆ ಕಟ್ಟಿಗೆ ಬೇಕು ತುಪ್ಪ ಬೇಕು ಎಲ್ಲಿ ಹೋಗುದು ಸೃಷ್ಟಿ ಆಗಬೇಕಷ್ಟೇ ಅವಾಗ ದೇವತೆಗಳು ಮಾಡುವ ಯಜ್ಞದ ಪ್ರಕ್ರಿಯೆ ಹೀಗೆಂತೆ ಹೇಗೆ ಯಜ್ಞ ಮಾಡಿದ್ರು ಬಹಳ ಸುಲಭ ನಾವು ಮಾಡಬಹುದು ಮನೆಯಲ್ಲಿ ಯಾರು ಬೇಡ ನಾವೇ ಮಾಡಲಿಕ್ಕಾಗತ್ತೆ ಏನ್ ಮಾಡಬೇಕು ವಸಂತಃ ಅಸ್ಯ ಆಸೀದಾಜ್ಯಂ ವಸಂತ ಋತು ಬಂತು ಇದು ತುಪ್ಪ ಅಂತ ಚಿಂತನೆ ಮಾಡಬೇಕಂತೆ ನೋಡಿ ತುಪ್ಪ ಸುಲಭದಲ್ಲಿ ಆಯ್ತು ನೋಡಿ ಯಾವ ಅಂಗಡಿಗೂ ಹೋಗಬೇಕಾಗಿಲ್ಲ ವಸಂತ ಋತುವನ್ನೇ ತುಪ್ಪ ಅಂತ ಚಿಂತನೆ ಮಾಡಿ ಗ್ರೀಷ್ಮ ಋತು ಬಂತು ಕಟ್ಟಿಗೆ ಅಂತ ಅನುಸಂಧಾನ ಮಾಡಿ ಶರದ್ ಬಂತು ಹವಿಸ್ತು ಅಂತ ಚಿಂತನೆ ಮಾಡಿ ಹೋಮ ಆಯ್ತು ದುಡ್ಡು ಯಾವ ಪುರೋಹಿತರೂ ಇಲ್ಲದೆ ಸುಲಭದಲ್ಲಿ ಯಜ್ಞ ಮಾಡಲಿಕ್ಕೆ ಆಯ್ತು ಎಷ್ಟು ಸುಲಭ ಪುರೋಹಿತರು ಬಂದರೆ ವಾಪಸ್ ಕಳುಹಿಸಬೇಡಿ ನಿತ್ಯ ಮಾಡ್ಲಿಕ್ಕೆ ಅನುಸಂಧಾನ ಮಾಡಲಿಕ್ಕೆ ಹೇಳಿದ್ರು ಅಲ್ಲಿ ಎಂತನಿದು ವಸಂತ ಆಜ ಅಂತ ಹೇಳಿದ್ರಿ ಗ್ರೀಷ್ಮ ಕಟ್ಟಿಗೆ ಅಂತ ಹೇಳಿದ್ರಿ ಶರತ್ತನ್ನು ಹವಿಸ್ತು ಅಂತ ಹೇಳಿದ್ರಿ ಏನಿದು ವಾದಿರಾಜರು ಒಳ್ಳೆಯ ಚಿಂತನೆ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ವಸಂತ ಅಸ್ಯ ಆಸೀ ರಾಜ್ಯಂ ವಸಂತ ಋತುವನ್ನು ತುಪ್ಪವನ್ನಾಗಿ ನಾವು ಚಿಂತನೆ ಮಾಡಬೇಕು ನೀವು ನೋಡಿ ವಸಂತ ಋತು